ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ತ್ರಿವಿಧ ಜೀವರಲ್ಲಿದ್ದು ಅವರಿಂದ ಯಾವ ರೀತಿಯಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅನ್ನೋ ವಿವರಣೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಪವಿಹರಿನ್ಮಣಿ ವಿದ್ರು ಮದ ಸಚ್ಚವಿಗಳಂದ ದಿರಾಜಿಸುತ್ತ ಮಾಧವ ನಿರಂತರ ದೇವದಾ ನವಮಾನವರೊಡಿದ್ದು ತ್ರಿವಿಧ ಗುಣಕರ್ಮ ಸ್ವಭಾವವು ಪೌನ್ಮುಖ ದೇವ ಅಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಾರವರುಳಿತ್ತುಣಿಪವಿ ಅಂದರೆ ವಜ್ರ ಹರಿನ್ಮಣಿ ಅಂತಂದರೆ ನೀಲಮಣಿ ವಿದ್ರುಮ ಅಂದರೆ ಹವಳ ಸಚ್ಛವಿಗಳಂದದಿದ್ರೆ ಪ್ರಕಾಶ ರಾಜ ಮಾಧವ ನಿರಂತರ ದೇವ ದಾನವ ಮಾನವರುಳಿದ್ದು ಅಂತ ಪರಮಾತ್ಮ ತ್ರಿವಿಧ ಜೀವರಲ್ಲೂ ಕೂಡ ವ್ಯಾಪ್ತನಾಗಿರ್ತಾನೆ ಇದ್ದು ಅವರಲ್ಲಿ ಸ್ವರೂಪಭೂತವಾಗಿ ಇರ್ತಕ್ಕಂಥ ಶಕ್ತಿಯನ್ನು ಪ್ರಕಟ ಮಾಡ್ತಾನಷ್ಟೇ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ದೋಷ ಯಾವತ್ತೂ ಇಲ್ಲ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ದೃಷ್ಟಾಂತದ ಮೂಲಕ ಸೂರ್ಯ ಬಿದ್ದಾಗ ಆ ಮೂರು ಮಣಿಗಳು ಏನೋ ಪ್ರಕಾಶಮಾನವಾಗಿ ಹೇಗೆ ಕಾಣುತ್ತೆ ಯಾವುದು ಯಾವ್ಯಾವ ವರ್ಣದಿಂದ ಕಾಣುತ್ತೆ ಅನ್ನೋದು ಪವಿ ಅಂತ ಹೇಳಿದರೆ ವಜ್ರ ಅದರ ಕಾಂತಿ ಶುಭ್ರವಾಗಿರ್ತಕ್ಕಂಥದ್ದು ಆ ಶುಭ್ರವಾಗಿರ್ತಕ್ಕಂಥ ಶ್ವೇತವರ್ಣೆ ಏನಿದೆಯಲ್ಲ ಅದು ಸತ್ವಗುಣದ ಸಂಕೇತ ಆ ರೀತಿ ಭಗವಂತ ಸಾತ್ವಿಕರಲ್ಲಿ ವ್ಯಾಪ್ತನಾಗಿ ಇರ್ತಾನೆ ಇನ್ನು ಎರಡನೇದು ಇಂದ್ರ ನೀಲಮಣಿ ಅದರ ಬಣ್ಣ ಇರೋದು ಕಪ್ಪು ಅಂದರೆ ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ನೀಲ ಅದು ತಮೋಗುಣದ ಸಂಕೇತ ತಾಮಸರಲ್ಲಿ ಭಗವಂತನ ವ್ಯಾಪ್ತಿ ಅದಕ್ಕೆ ದೃಷ್ಟ ಅಂತ ಅದು ಇನ್ನು ಮೂರನೇದು ವಿದ್ರೋಮ ಹವಳ ಅದು ಕೆಂಪು ವರ್ಣ ರಜೋಗುಣದ ಸಂಕೇತ ರಾಜಸರಲ್ಲಿ ಭಗವಂತನ ವ್ಯಾಪ್ತಿ ಹೀಗೆ ವಜ್ರ ಇಂದ್ರ ನೀಲಮಣಿ ಮತ್ತು ವಿದ್ರೋಮ ಹವಳ ಪವಿ ಹರಿಣ್ಮಣಿ ವಿದ್ರೋಮ ಪವಿ ಸಾತ್ವಿಕರಿಗೆ ಸಂಕೇತ ವಿದ್ರೋಮ ರಾಜಸರಿಗೆ ಸಂಕೇತ ಹರಿಣ್ಮಣಿ ಅನ್ನೋದು ನೀಲಮಣಿ ಅದು ತಾಮಸರ ಸಂಕೇತ ಮೂರು ಮಣಿಗಳ ಮೇಲೆ ಸೂರ್ಯನ ಪ್ರಕಾಶವನ್ನು ಹಾರಿಸಿದರೆ ಪವಿ ಅಂದರೆ ವಜ್ರ ತುಂಬ ಪ್ರಕಾಶಮಾನವಾಗಿ ಕಾಣುತ್ತೆ ವಿದ್ರೂಮ ನೀಲಮಣಿಗಿಂತ ಹೆಚ್ಚಿನ ಪ್ರಕಾಶ ವಜ್ರಕ್ಕಿಂತ ಕಡಿಮೆ ಪ್ರಕಾಶ ಹರಿಂದಮಣಿ ಅಥವಾ ನೀಲಮಣಿ ಈ ಮೊದಲಿನ ಎರಡು ಅಂದರೆ ವಜ್ರ ಮತ್ತು ಹವಳ ಇದೆರಡರಕ್ಕಿಂತ ಕಡಿಮೆ ಪ್ರಕಾಶದಿಂದ ಇರ್ತಕ್ಕಂಥದ್ದು ಹೀಗೆ ಪರಮಾತ್ಮ ಮೂರೂ ಜನರಿಂದ ಕರ್ಮಗಳನ್ನು ಮಾಡಿಸ್ತಾನೆ ವ್ಯಕ್ತನಾಗಿ ಅವರೊಳಗೆ ಇರ್ತಾನೆ ವಸುದೇವ ಪರಮ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ ಹೇಳ್ತಾನೆ ಪರಮಾತ್ಮ ಶ್ರೀಕೃಷ್ಣ ನೀನು ಜಗತ್ತಿನ ರಕ್ಷಣೆಗೆ ನಿನ್ನಲ್ಲಿ ಇರ್ತಕ್ಕಂಥ ಸತ್ವಗುಣದ ಬಿಳಿ ಬಣ್ಣವನ್ನು ಸೃಷ್ಟಿಗೆ ರಜೋಗುಣದ ಕೆಂಪು ಬಣ್ಣವನ್ನು ಲಯಕ್ಕೆ ತಮೋ ಗುಣದ ಕಪ್ಪು ಬಣ್ಣವನ್ನು ಕೂಡ ಅಭಿವ್ಯಕ್ತಿ ಮಾಡ್ಕೋತೀಯಾ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ ಆದ್ದರಿಂದ ಸಾತ್ವಿಕರಿಗೆ ಬಿಂಬನಾಗಿ ಬಿಳಿ ಬಣ್ಣವನ್ನು ರಾಜಸರಿಗೆ ಬಿಂಬವಾಗಿ ಕೆಂಪು ಬಣ್ಣವನ್ನು ತಾಮಸರಿಗೆ ಬಿಂಬನಾಗಿ ಕಪ್ಪು ಬಣ್ಣವನ್ನು ತೋರ್ತಾನೇನೋ ಅನ್ನೋ ರೀತಿಯಲ್ಲಿ ಊಹೆ ಮಾಡಬೇಕು ಅಂತ ಹೇಗಿರ್ತಾನೆ ಪರಮಾತ್ಮ ಅಂದರೆ ಪವನ ಮುಖ ದೇವಾಂತರಾತ್ಮಕ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ನಮ್ಮ ಶರೀರದಲ್ಲಿ ಇರ್ತಾನೆ ದೇವತೆಗಳು ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಹೀಗೆ ಇದ್ದು ಮೂರೂ ಬಗೆಯ ಗುಣಗಳನ್ನು ಸಾತ್ವಿಕ ರಾಜಸ ತಾಮಸ ಅದನ್ನು ಅಭಿವ್ಯಕ್ತಿ ಮಾಡ್ತಾನೆ ದೇವ ದಾನವ ಮಾನವರೊಳಗೆ ಇದ್ದು ಮೂರು ಬಗೆಯ ಕರ್ಮಗಳನ್ನು ಮಾಡಿಸ್ತಾನೆ ಸಾತ್ವಿಕ ಕರ್ಮ ಸಾತ್ವಿಕರಿಂದ ಸತ್ಕರ್ಮಗಳನ್ನು ರಾಜಸರಿಂದ ಮಿಶ್ರ ಕರ್ಮಗಳನ್ನು ತಾಮಸರಿಂದ ದುಷ್ಕರ್ಮಗಳನ್ನು ಅವರ ಸ್ವಭಾವದಂತೆ ಮಾಡಿಸ್ತಾನೆ ಇದೇ ರೀತಿಯಾಗಿ ನಿರಂತರ ಅಂದರೆ ನಾವು ಅಸೃಜಾವಸ್ಥೆಯಲ್ಲಿದ್ದಾಗ ಸೃಷ್ಟಿಕಾಲದಲ್ಲಾಗಲಿ ಸಾಧನ ಕಾಲದಲ್ಲಾಗಲಿ ಮೋಕ್ಷಾವಸ್ಥೆಯಲ್ಲಾಗಲಿ ಇದೇ ರೀತಿಯಾಗಿ ಅವರ ಸ್ವರೂಪಯೋಗ್ಯತೆ ಅಂತ ಕರ್ಮದ ಅಭಿವ್ಯಕ್ತಿ ತ್ರಿವಿಧ ಗುಣ ಕರ್ಮ ಸ್ವಭಾವವು ಪವನಮುಖ ದೇವಾಂತರಾತ್ಮಕ ದಿವಸ ದಿವಸತಿ ವ್ಯಕ್ತ ಮಾಡುತ್ತಾರೆ ಅವರುಳಿದ್ರೋಣಿಪ ಪ್ರತಿನಿತ್ಯದಲ್ಲೂ ಅವರ ಯೋಗ್ಯತೆಯಂತೆ ಕರ್ಮದ ಅಭಿವ್ಯಕ್ತಿಯನ್ನು ಮಾಡಿಸ್ತಾನೆ ಭಗವಂತ ಆತ್ಮ ಅಂತರಾತ್ಮ ಇತಿ ಹರಿ ಏಕಏವದ್ವಿಧ ಸ್ಥಿತ ಆತ್ಮ ಅನ್ನೋ ರೂಪದಿಂದ ಭಗವಂತ ಜೀವರ ಸ್ಥೂಲ ದೇಹದಲ್ಲಿ ಇರ್ತಾನೆ ಅಂತರಾತ್ಮ ಅನ್ನೋ ಹೆಸರಿನಿಂದ ರೂಪದಿಂದ ಜೀವರ ಸ್ವರೂಪದಲ್ಲಿರ್ತಾನೆ ಹೀಗೆ ಆ ಜೀವರ ಸ್ವರೂಪದಲ್ಲಿ ಸ್ವರೂಪ ದೇಹದಲ್ಲಿ ಅಂತರಾತ್ಮ ಅಂತ ಸ್ಥೂಲ ದೇಹದಲ್ಲಿ ಆತ್ಮ ಅಂತ ಹೀಗೆ ಭಗವಂತ ಜೀವರೊಳಗೆ ಅನಂತ ರೂಪಗಳಿಂದ ಇದ್ದು ಆಯಾ ಜೀವರ ಸ್ವರೂಪ ಯೋಗ್ಯತೆಗೆ ತಕ್ಕಂಥ ಕರ್ಮವನ್ನು ಮಾಡಿಸ್ತಾನೆ ಹೊರತು ಅದರಲ್ಲಿ ಕಿಂಚಿತ್ತೂ ವ್ಯತ್ಯಾಸವನ್ನು ಮಾಡೋದಿಲ್ಲ ಸಾತ್ವಿಕರ ಲಿಂಗ ಶರೀರ ಸತ್ವಪ್ರಚುರ ಆಗಿದ್ದು ಬಿಳಿ ಅಂದರೆ ಶ್ವೇತ ವರ್ಣಾಧಿಕೆ ವಜ್ರ ಪವಿ ದುಷ್ಟಾಂತ ಯಾಕೆಂದ್ರೆ ಗುಣದ ಬಣ್ಣ ಬಿಡಿ ಅದೇ ರಾಜಸ ತಾಮಸರ ಲಿಂಗ ಶರೀರಗಳು ಕೆಂಪು ಮತ್ತು ಕಪ್ಪು ಅಂದರೆ ಹಬಳ ಮತ್ತೆ ಇಂದ್ರ ನೀಲಮಣಿ ಅಂತ ತ್ರಿವಿಧ ಗುಣ ಕರ್ಮ ಸ್ವಭಾವವ ಅವರವರ ಯೋಗ್ಯತೆಯಂತ ಕರ್ಮವನ್ನು ಮಾಡಿಸ್ತಾನೆ ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಹೇಳ್ತಾಳೆ ಜೀವರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಜನ ಇದ್ದಾರೆ ಜೀವರಿದ್ದಾರೆ ಕೆಲವರು ವೇದದ ಉಪದೇಶಗಳಿಗೆ ವಿಪರೀತವಾಗಿ ವರ್ತನೆಯನ್ನು ಮಾಡುವಂಥ ಒಂದು ವರ್ಗ ಇನ್ನು ಕೆಲವರು ವೇದದ ಉಪದೇಶವನ್ನು ಕೇಳುವಲ್ಲಿ ಆಸಕ್ತಿಯನ್ನೇ ತೋರಿಸಲ್ಲ ಬದುಕಿರುವಷ್ಟು ಕಾಲ ಕೇವಲ ಉಸಿರಾಟ ಪಚನ ಭಕ್ಷಣ ಗಮನ ಭೋಜನ ಇತ್ಯಾದಿ ಕೆಲಸ ಮಾಡ್ತಾರೆ ಇನ್ನು ಕೆಲವರು ವೇದದ ಉಪದೇಶಗಳನ್ನು ಶ್ರದ್ಧೆಯಿಂದ ಕೇಳ್ತಕ್ಕಂಥವರು ಮತ್ತೆ ತಮ್ಮ ಯೋಗ್ಯತೆಯುಸಾರ ಅನುಷ್ಠಾನ ಮಾಡ್ತಕ್ಕಂಥವರು ಇಲ್ಲಿ ರಾಜಸ ತಾಮಸ ಸಾತ್ವಿಕ ಮೂರೂ ಬಗೆಯ ಗುಣ ಸ್ವಭಾವಗಳನ್ನು ಸ್ಪಷ್ಟವಾಗಿ ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಮೃಳೀ ದೇವಿ ಹೇಳ್ತಾರೆ ಮಯ ಸೊ ಯೋ ವಿಪಶ್ಯತಿ ಯಾಣಿತಿ ಯಂ ಶೃಣೋತ್ಯುಕ್ತ ಮತ್ ಭಗವದ್ಗೀತೆಯಲ್ಲಿ ಕೃಷ್ಣ ತ್ರಿವಿಧ ಗುಣ ಸ್ವಭಾವವನ್ನು ಹೇಳ್ತಾರೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವ ದೇಹಿ ಅಂದರೆ ದೇಹವನ್ನ ಹೊಂದಿರತಕ್ಕಂಥ ಜೀವ ಅವನಲ್ಲಿ ತ್ರಿವಿಧವಾಗಿರ್ತಕ್ಕಂಥ ಗುಣ ಸ್ವಭಾವಗಳು ಸ್ವಭಾವದಿಂದಲೇ ಬಂದಿದೆ ಇದು ದೇಹದ ಗುಣ ಸ್ವಭಾವದಿಂದಾಗಿ ಬಂದಿದೆ ಹೊರತು ಅಸ್ವಾಭಾವಿಕವಾಗಿ ಬಂದಿತ್ತು ಅಂತ ಅಲ್ಲ ದೇಹ ಜಡ ದೇಹ ಅಂತ ಅಲ್ಲ ಚೇತನ ಅಥವಾ ಸ್ವರೂಪಭೂತವಾಗಿರ್ತಕ್ಕಂಥ ಚಿನ್ಮಯ ದೇಹವನ್ನು ಹೊಂದಿದ್ದವನು ಕೂಡ ದೇಹಿ ಅಂತಲೇ ಕರೆಸ್ಕೊಳ್ಳೋದು ಈ ಸಿದ್ಧಾಂತವನ್ನು ಒಪ್ಪದೇ ಇದ್ದವರು ಅಥವಾ ಜೀವರ ತ್ರೈವಿಧ್ಯ ಅಂತೇನು ಸ್ವಭಾವ ಇದೆಯಲ್ಲ ಅದನ್ನು ಒಪ್ಪದೇ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಅನಾದಿ ಕಾಲದಿಂದಲೂ ಬ್ರಹ್ಮಾದಿ ದೇವತೆಗಳು ಸಾತ್ವಿಕ ಕರ್ಮವನ್ನೇ ಆಚರಣೆಯನ್ನು ಮಾಡ್ತಾರೆ ಯಾಕೆಂದರೆ ಸತ್ವ ಪ್ರಚುರ ದೇಹ ಪ್ರಜೋತಮೋ ಗುಣಗಳ ಕಾರ್ಯಗಳು ಇಲ್ಲೇ ಇಲ್ಲ ಅದೇ ಕಲ್ಯಾದಿ ದೈತ್ಯರು ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅವರು ತಾಮಸಕರ್ಮಗಳನ್ನೇ ಮಾಡ್ತಾರೆ ಆ ಸಾತ್ವಿಕ ತಾಮಸ ಶರೀರ ಪ್ರಯುಕ್ತವಾಗಿ ಅಂತ ಹೇಳೋದಾದರೆ ಅನಾದಿ ಕಾಲದಿಂದ ಕೆಲವರಿಗೆ ಸಾತ್ವಿಕ ಶರೀರನೇ ಬರ್ತಾಯಿದೆ ತಾಮಸರಿಗೆ ತಾಮಸರ ಶರೀರನೇ ಬರ್ತಾಯಿದೆ ಯಾಕೆ ಹೀಗೆ ಅಂದರೆ ಜೀವ ಸ್ವರೂಪದಲ್ಲೇ ವೈಲಕ್ಷಣ್ಯ ಇದೆ ಹೊರತು ಪರಮಾತ್ಮ ವ್ಯತ್ಯಾಸ ಮಾಡಿದ್ದಲ್ಲ ಇಲ್ಲದೇ ಇದ್ದರೆ ಕೆಲವ್ರಿಗೆ ಅನಾದಿ ಕಾಲದಿಂದ ಸಾತ್ವಿಕ ಶರೀರ ಕೊಟ್ಟು ಸತ್ಕರ್ಮ ಮಾಡಿ ಮಾಡಿಸಿ ಅವರಿಂದ ಸುಖವನ್ನು ಕೊಡ್ತಾನೆ ಕೆಲವರಿಗೆ ಅನಾದಿ ತಾಮಸ ಶರೀರವನ್ನೇ ಕೊಟ್ಟು ದುಷ್ಕರ್ಮ ಮಾಡಿಸಿ ದುಃಖ ಕೊಡ್ತಾನೆ ಅಂತ ಭಗವಂತ ನಿಷ್ಪಕ್ಷಪಾತಿ ಅಲ್ಲ ಪಕ್ಷಪಾತ ಮಾಡ್ತಾನೆ ಅಂತ ಅವನ ಮೇಲೆ ದೋಷ ಬರ್ತಿತ್ತು ದೋಷ ಬಂದರೆ ಗುಣ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ ಇದು ಸ್ವರೂಪಭೂತವಾಗಿದ್ದಂದರೆ ಅನಾದಿಂದ ನಿತ್ಯವಾಗಿ ಅವರಲ್ಲೇ ಇರ್ತಕ್ಕಂಥದ್ದೇ ಹೊರತು ಭಗವಂತ ಇದನ್ನು ವ್ಯತ್ಯಾಸ ಮಾಡಿಲ್ಲ ಅವರಲ್ಲಿ ಇರ್ತಕ್ಕಂಥ ಸ್ವಭಾವದ ಅಭಿವ್ಯಕ್ತಿ ಅಷ್ಟೇ ಮಾಡಿದ್ದು ಭಗವಂತ ಅಂತ ಹೇಗೆ ಅಂದರೆ ಮೂರು ಮನೆಯ ದೃಷ್ಟಾಂತವನ್ನು ಕೊಡ್ತಾರೆ ಸೂರ್ಯನ ಕಿರಣ ಮೇಲೆ ಬಿದ್ದಾಗ ಪ್ರಕಾಶಮಾನವಾಗಿ ಉಳಿಯುತ್ತೆ ವಜ್ರದಷ್ಟು ಪ್ರಕಾಶ ಹವಳದ ಮೇಲೆ ಸೂರ್ಯನ ಪ್ರಕಾಶ ಬಿದ್ದಾಗ ಆಗಲ್ಲ ಅದರಿಂದ ಏನೋ ಪ್ರಕಾಶ ಬೀರ್ತಕ್ಕಂಥ ಸೂರ್ಯನಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ ಸೂರ್ಯನ ಪ್ರಕಾಶ ಆ ವಜ್ರದ ಮೇಲಾಗಲಿ ಹವಳದ ಮೇಲಾಗ್ಲಿ ನೀಲಮಣಿ ಮೇಲಾಗಲಿ ಏಕರೀತಿಯಾಗಿ ಬಿದ್ದರೂ ಕೂಡ ಸ್ವಭಾವದಲ್ಲೇ ವಜ್ರ ಪ್ರಕಾಶವಾಗಿರ್ತಕ್ಕಂಥದ್ದು ಶ್ವೇತವರ್ಣದಿಂದ ಇರತಕ್ಕಂಥದ್ದು ಅದು ಸಾತ್ವಿಕರ ಸ್ವಭಾವ ಇನ್ನು ತಾಮಸರದ್ದು ಹೇಳೋದಾದರೆ ಇಂದ್ರ ನೀಲಮಣಿ ಅವಳಕ್ಕಿಂತ ಇನ್ನೂ ಕಡಿಮೆ ಪ್ರಕಾಶ ಅದು ಸೂರ್ಯನ ಕಿರಣ ಸ್ವಚ್ಛವಾಗಿದ್ದು ಬಿದ್ದರೂ ಕೂಡ ಪ್ರಕಾಶ ಮಾತ್ರ ಕಡಿಮೆ ವಿದ್ರೂ ಮಾತು ಹವಳದ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ವಜ್ರಕ್ಕಿಂತ ಪ್ರಕಾಶ ಕಡಿಮೆ ನೀಲಮಣಿಗಿಂತ ಜಾಸ್ತಿ ಆದ್ದರಿಂದ ಪ್ರಕಾಶ ಬೀರ್ತಕ್ಕಂಥ ಸೂರ್ಯನಲ್ಲಿ ಯಾವುದೇ ರೀತಿಯಾಗಿ ವೈಪರೀತ್ಯ ವೈಲಕ್ಷಣ್ಯ ಹೇಗಿಲ್ವೋ ಅದೇ ರೀತಿಯಾಗಿ ಪರಮಾತ್ಮನಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತ ಇತ್ಯಾದಿ ದೋಷಗಳಿಲ್ಲ ಜೀವರ ಸ್ವರೂಪದಲ್ಲೇ ಇರ್ತಕ್ಕಂಥ ಸ್ವಭಾವದ ಅಭಿವ್ಯಕ್ತಿ ಅಷ್ಟೇ ಪರಮಾತ್ಮನಿಂದ ಆಗ್ತಕ್ಕಂಥದ್ದು ಅಲ್ಲಿ ಹೇಗೆ ಸೂರ್ಯ ನಿರ್ದುಷ್ಟನಾಗಿದ್ದಾನೆ ಮಣಿಗಳಲ್ಲಿರ್ತಕ್ಕಂಥ ಬಣ್ಣದ ಅಭಿವ್ಯಕ್ತಿ ಅಷ್ಟೇ ಆಗಿದ್ದು ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಹೀಗೆ ಮಾಡಿ ಆ ತ್ರಿವಿಧ ಜೀವರೊಳಗೆ ಇದ್ದು ಪರಮಾತ್ಮ ಪವನ ಮುಖ ದೇವಾಂತರಾತ್ಮಕನಾಗಿ ಇದ್ದೋ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಸಾತ್ವಿಕರಿಗೆ ಸುಖವನ್ನು ರಾಜಸ್ಸರಿಗೆ ಸುಖ ದುಃಖ ತಾಮಸರಿಗೆ ದುಃಖಗಳನ್ನು ಉಣಿಸ್ತಾನೆ ಅತ್ಯಂತ ಕ್ರೂರರಾಗಿರ್ತಕ್ಕಂಥ ತಾಮಸರನ್ನು ದಂಡನೆ ಮಾಡ್ತಾನೆ ಉತ್ತಮರಾಗಿರ್ತಕ್ಕಂಥ ಸಾತ್ವಿಕರು ಮಧ್ಯ ಅಪರಾಧಗಳನ್ನು ಮಾಡಿದರೂ ಕೂಡ ಅದನ್ನು ಕ್ಷಮಾ ಮಾಡಿ ಅವರನ್ನು ಔನ್ನತ್ಯಕ್ಕೆ ತರ್ತಾನೆ ಇನ್ನು ಮಧ್ಯಮರಾಗಿರ್ತಕ್ಕಂಥ ರಾಜಸರನ್ನು ಜನರ ಮರಣರೂಪವಾಗಿರ್ತಕ್ಕಂಥ ಸಂಸಾರ ಚಕ್ರದಲ್ಲಿ ತಿರುಗಿಸ್ತಾನೆ ಇದನ್ನು ಯಾರೂ ಕೂಡ ವ್ಯತ್ಯಾಸ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ರಾಹು ಅನ್ನೋ ದೈತ್ಯ ಸಾವಿರಾರು ವರ್ಷಗಳ ತಪಸ್ಸು ಮಾಡಿ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯೆಯಿಂದ ಅಮೃತಪಾನದ ವರವನ್ನು ಪಡ್ಕೋತಾನೆ ಅಮೃತಪಾನ ಏನೋ ಆಯಿತೋ ತಕ್ಷಣ ಭಗವಂತ ಚಕ್ರದಿಂದ ಅವನು ಶರಚ್ಛೇದನವನ್ನು ಮಾಡ್ದ ಅದರಿಂದ ಏನಾಯಿತು ಅವನು ಮರಣ ಹೊಂದಿದ ಹೀಗೆ ತಾಮಸರು ಮೋಕ್ಷವನ್ನು ಬಯಸಿದ್ರೆ ಅವರಿಗೆ ಮೋಕ್ಷ ಅನ್ನೋದು ಸಿಗಲ್ಲ ಯಾಕಂದರೆ ಅವರಿಗೆ ಯೋಗ್ಯತೆ ಅನ್ನೋದು ಇರಲ್ಲ ಜೀವರು ತಾವಾಗಿ ತಮ್ಮ ಸುಖ ದುಃಖಗಳನ್ನು ಉಣ್ಣಲ್ಲ ಆದ್ದರಿಂದ ಭಗವಂತನೇ ದಿವಸ ದಿವಸದಿ ಅವರೊಳಿದ್ದು ಉಣೀಪ ಪರಮಾತ್ಮ ಅವರ ಸ್ವಭಾವಗಳನ್ನು ಗುಣಕರ್ಮ ಸ್ವಭಾವಗಳನ್ನು ಅವರ ಪೂರ್ವ ಯೋಗ್ಯತೆ ಅನಾದಿ ಕರ್ಮದ ನಿಮಿತ್ತ ಏನಿದೆಯೋ ಅದೇ ರೀತಿಯಾಗಿ ಉಣಿಸ್ತಾನೆ ಇದು ನಿರಂತರ ಮೋಕ್ಷ ಪರ್ಯಂತವರು ನಡೀತಾ ಇರತಕ್ಕಂಥದ್ದು ಆಮೇಲೆ ಸ್ವರೂಪದಲ್ಲಿ ಇರತಕ್ಕಂಥದ್ದು ಏನಿದೆಯೋ ದುಃಖಗಳ ಅಭಿವ್ಯಕ್ತಿ ಅನ್ನೋದಾಗೋದು ಈ ಲಿಂಗ ದೇಹದ ಬಿಡುಗಡೆ ಆದ ನಂತರದಲ್ಲಿಯಿಂದ ಈ ಪದ್ಯದಲ್ಲಿ ತ್ರಿವಿಧ ಜೀವರಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಕರ್ಮವನ್ನು ಮಾಡಿ ಫಲವನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ ಆದ್ದರಿಂದ ಪರಮಾತ್ಮ ವೈಷಮ್ಯ ನೇರ್ಗುಣ್ಯ ದೋಷರಹಿತನೇ ಆಗಿದ್ದಾನೆ ಅನ್ನೋದು ತತ್ವ ಜೀವರೂ ನಿತ್ಯ ಪರಮಾತ್ಮನೂ ನಿತ್ಯ ಜೀವ ಮತ್ತು ಪರಮಾತ್ಮನ ಸಂಬಂಧವೂ ಕೂಡ ನಿತ್ಯ ನಿತ್ಯಿಗಳು ಅಂತಲೇ ಕರೆಸ್ಕೋತಾರೆ ಈ ರೀತಿಯಾಗಿ ಜೀವ ಮತ್ತು ಪರಮಾತ್ಮನ ಸಂಬಂಧ ಅನ್ನೋದು ಅನಾದಿನಿತ್ಯವಾಗಿರ್ತಕ್ಕಂಥದ್ದು ತ್ರಿವಿಧ ಜೀವರಾಶಿಗಳ ಜೊತೆಗಿನ ಸಂಬಂಧವೂ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಶ್ರೀಕೃಷ್ಣ